ಪರಮದಯ್ಯಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಅವನು ಅತ್ಯಂತ ಮಂಗಲಮಯನು ಅವನ ಕೈಯಲ್ಲಿ ವಿಶ್ವದ ಪ್ರಭುತ್ವವಿದೆ ಮತ್ತು ಅವನು ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ನಿಮ್ಮನ್ನು ಪರೀಕ್ಷಿಸಿ ನಿಮ್ಮ ಪೈಕಿ ಯಾರು ಸತ್ಕರ್ಮವೆಸಗುವವನೆಂದು ನೋಡಲಿಕ್ಕಾಗಿ ಅವನು ಜೀವನವನ್ನು ಮರಣವನ್ನು ಆವಿಷ್ಕರಿಸಿದನು ಅವನು ಪ್ರಬಲನೂ ಕ್ಷಮಾಶೀಲನೂ ಆಗಿರುತ್ತಾನೆ ಅವನು ಅಂತಸ್ತು ಅಂತಸ್ತುಗಳಾಗಿ ಸಪ್ತ ಗಗನಗಳನ್ನು ಉಂಟುಮಾಡಿದನು. ದಯಾಮಯನ ಸೃಷ್ಟಿಯಲ್ಲಿ ನೀವು ಯಾವುದೇ ಅಸಾಂಗತ್ಯವನ್ನು ಕಾಣಲಾರಿರಿ ಇನ್ನೊಮ್ಮೆ ನೋಡಿರಿ ನಿಮಗೆಲ್ಲಾದರೂ ನ್ಯೂನತೆ ಕಾಣಿಸುತ್ತಿದೆಯೇ ಪುನಃ ಪುನಃ ದೃಷ್ಟಿಹಾಯಿಸಿರಿ ನಿಮ್ಮ ದೃಷ್ಟಿಯು ಸೋತು ಹತಾಶವಾಗಿ ಮರಳಿ ನಾವು ನಿಮ್ಮ ಸಮೀಪದ ಆಕಾಶವನ್ನು ಉಜ್ವಲ ದೀಪಗಳಿಂದ ಅಲಂಕರಿಸಿದ್ದೇವೆ ಮತ್ತು ಅವುಗಳನ್ನು ಶೈತಾನರನ್ನು ಹೊಡೆದಟ್ಟುವ ಸಾಧನವಾಗಿ ಮಾಡಿದ್ದೇವೆ ನಾವು ಈ ಶೈತಾನರಿಗಾಗಿ ಧಗಧಗಿಸುವ ಅಗ್ನಿಯನ್ನು ಸಿದ್ಧಪಡಿಸಿಟ್ಟಿರುತ್ತೇವೆ ತಮ್ಮ ಪ್ರಭುವನ್ನು ನಿಷೇಧಿಸಿದವರಿಗಾಗಿ ನರಕಯಾತನೆಯಿದೆ ಮತ್ತು ಅದು ಅತ್ಯಂತ ಕೆಟ್ಟ ವಾಸಸ್ಥಾನ ಅವರು ಅದಕ್ಕೆ ಎಸೆಯಲ್ಪಡುವಾಗ ಅದರ ಭಯಾನಕ ಆರ್ಭಟವನ್ನು ಕೇಳುವರು ಮತ್ತು ಅದು ಕುದಿಯುತ್ತಿರುವುದು ಕ್ರೋಧಾವೇಶದಿಂದ ಸಿಡಿಯುವಂತಿರುವುದು ಪ್ರತಿ ಯಾವುದಾದರೂ ಸಮೂಹವನ್ನು ಅದರೊಳಗೆ ಹಾಕಲಾದಾಗ ಅದರ ಕಾರ್ಯಕರ್ತರು ಅವರೊಡನೆ ನಿಮ್ಮ ಬಳಿಗೆ ಎಚ್ಚರಿಕೆ ಕೊಡುವವನಾರೂ ಬಂದಿರಲಿಲ್ಲವೇ ಎಂದು ಕೇಳುವರು ಆಗ ಅವರು ಹೌದು ಎಚ್ಚರಿಕೆ ಕೊಡುವವರೊಬ್ಬರು ಬಂದಿದ್ದರು ಆದರೆ ನಾವು ಅವರನ್ನು ಸುಳ್ಳಾಗಿಸಿದೆವು ಮತ್ತು ಅಲ್ಲಾಹನು ಏನನ್ನೂ ಅವತೀರ್ಣಗೊಳಿಸಿಲ್ಲ ನೀವು ದೊಡ್ಡ ಪಥಭೃಷ್ಟತೆಯಲ್ಲಿ ಬಿದ್ದುಕೊಂಡಿರುವಿರಿ ಎಂದು ಹೇಳಿದೆವು ಎಂದು ಉತ್ತರಿಸುವರು ಮತ್ತು ಅವರು ಅಯ್ಯೋ ನಾವು ಕೇಳಿರುತ್ತಿದ್ದರೆ ಮತ್ತು ಗ್ರಹಿಸಿರುತ್ತಿದ್ದರೆ ಇಂದು ದಗದಗಿಸುವ ಈ ಅಗ್ನಿಯಾತನೆಯನ್ನು ಅನುಭವಿಸುವವರಲ್ಲಿ ಸೇರುತ್ತಿರಲಿಲ್ಲ ಎನ್ನುವರು ಈ ರೀತಿಯಲ್ಲಿ ಅವರು ತಮ್ಮ ಅಪರಾಧವನ್ನು ತಾವೇ ಒಪ್ಪಿಕೊಳ್ಳುವರು ಈ ನರಕವಾಸಿಗಳಿಗೆ ಶಾಪವಿದೆ ಕಣ್ಣಾರೆ ಕಾಣದೇ ತಮ್ಮ ಪ್ರಭುವನ್ನು ಭಯಪಡುವವರಿಗಾಗಿ ಖಂಡಿತವಾಗಿಯೂ ಕ್ಷಮೆ ಮತ್ತು ದೊಡ್ಡ ಪ್ರತಿಫಲವಿದೆ ನೀವು ಮೇಲುಧನಿಯಿಂದ ಮಾತನಾಡಿದರೂ ಏರಿದ ಧ್ವನಿಯಲ್ಲಿ ಮಾತನಾಡಿದರೂ ಅಲ್ಲಾಹನ ಮಟ್ಟಿಗೆ ಅದೆಲ್ಲವೂ ಸಮಾನವಾಗಿದೆ ಅವನಂತು ಹೃದ್ಗತಗಳನ್ನು ಸಹ ಬಲ್ಲವನಾಗಿರುತ್ತಾನೆ ಸೃಷ್ಟಿಸಿದವನು ಅರಿಯದಿರುವನೆ ವಸ್ತುತಃ ಅವನು ಅತ್ಯಂತ ಸೂಕ್ಷ್ಮಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ ನಿಮಗಾಗಿ ಭೂಮಿಯನ್ನು ಅಧೀನಗೊಳಿಸಿದವನು ಅವನೇ ಅದರ ಎದೆಯ ನಡೆದಾಡಿರಿ ಮತ್ತು ಅಲ್ಲಾಹನ ಅನ್ನವನ್ನು ಉಣ್ಣಿರಿ ನಿಮಗೆ ಪುನಃ ಜೀವಂತರಾಗಿ ಅವನ ಬಳಿಗೇ ಹೋಗಲಿಕ್ಕಿದೆ ಆಕಾಶದಲ್ಲಿರುವವನು ನಿಮ್ಮನ್ನು ನೆಲದಲ್ಲಿ ಹೊಗೆದು ಬಿಡುವ ಹಾಗೂ ಈ ಭೂಮಿಯು ಹಠಾತ್ನೇ ನಡುಗಲಾರಂಭಿಸುವ ಕುರಿತು ನೀವು ನಿರ್ಭೀತರಾಗಿರ್ವೀರಾ ಆಕಾಶದಲ್ಲಿರುವಾತನು ನಿಮ್ಮ ಮೇಲೆ ಕಲ್ಲಿನ ಮಳೆ ಸುರಿಸುವಂತಹ ಗಾಳಿಯನ್ನು ಬೀಸಿಬಿಡುವ ಕುರಿತು ನೀವು ನಿರ್ಭೀತರಾಗಿರ್ವೀರಾ ನನ್ನ ಎಚ್ಚರಿಕೆ ಹೇಗಿರುತ್ತದೆ ಎಂಬುದು ಆಗ ನಿಮಗೆ ತಿಳಿದು ಇವರಿಗಿಂತ ಮುಂಚೆ ಗತಿಸಿ ಹೋದವರು ನನ್ನ ಹಿಡಿತವು ಎಷ್ಟು ಬಿಗಿಯಾಗಿತ್ತು ಎಂಬುದನ್ನು ನೋಡಿಕೊಳ್ಳಿರಿ ಇವರು ತಮ್ಮ ಮೇಲೆ ಹಾರಾಡುತ್ತಿರುವ ಪಕ್ಷಿಗಳು ರೆಕ್ಕೆ ಮಡಚಿಕೊಳ್ಳುವುದನ್ನು ನೋಡುತ್ತಿಲ್ಲವೆ ಪರಮದಯಾಮಯ್ಯನ ಹೊರತು ಅವುಗಳನ್ನು ಆಧರಿಸಿಕೊಂಡಿರುವವರು ಬೇರಾರೂ ಇಲ್ಲ ಅವನೇ ಪ್ರತಿಯೊಂದು ವಸ್ತುವಿನ ವೀಕ್ಷಕನಾಗಿದ್ದಾನೆ ಪರಮದಯಾಮಯನ ವಿರುದ್ಧ ನಿಮಗೆ ಸಹಾಯ ಮಾಡಬಲ್ಲಂತಹ ಸೈನ್ಯವಾದರೂ ನಿಮ್ಮ ಬಳಿ ಯಾವುದಿದೆ ವಾಸ್ತವದಲ್ಲಿ ಈ ಸತ್ಯನಿಷೇಧಿಗಳು ಮೋಸಕ್ಕೊಳಗಾಗಿದ್ದಾರೆ ಅಥವಾ ಪರಮದಯಾಮಯನು ತನ್ನ ಜೀವನಾಧಾರಗಳನ್ನು ತಡೆ ಹಿಡಿದರೆ ನಿಮಗೆ ಜೀವನಾಧಾರ ನೀಡಬಲ್ಲವನು ಯಾರಿದ್ದಾನೆಂದು ಹೇಳಿರಿ ವಾಸ್ತವದಲ್ಲಿ ಇವರು ವಿದ್ರೋಹದಲ್ಲಿಯೋ ಸತ್ಯದಿಂದ ನುಣುಚಿಕೊಳ್ಳುವುದರಲ್ಲಿಯೂ ಹಠಮಾರಿಗಳಾಗಿದ್ದಾರೆ ಅಧೋಮುಖಿಯಾಗಿ ನಡೆಯುತ್ತಿರುವವನು ಹೆಚ್ಚು ಸನ್ಮಾರ್ಗ ಪಡೆಯುವನೋ ಅಥವಾ ತಲೆಯೆತ್ತಿ ನೇರವಾಗಿ ಒಂದು ಸಮತಟ್ಟಾದ ಮಾರ್ಗದಲ್ಲಿ ನಡೆಯುವವನೋ ಎಂದು ಯೋಚಿಸಿರಿ ನಿಮ್ಮನ್ನು ಸೃಷ್ಟಿಸಿದವನು ನಿಮಗೆ ಶ್ರವಣ ಹಾಗೂ ದೃಷ್ಟಿಯನ್ನು ನೀಡಿದವನು ಮತ್ತು ಚಿಂತಿಸುವ ಮನಸ್ಸುಗಳನ್ನು ನೀಡಿದವನು ಅಲ್ಲಾಹನೇ ಆದರೆ ನೀವು ಅತ್ಯಲ್ಪವೇ ಕೃತಜ್ಞತೆ ಸಲ್ಲಿಸುತ್ತೀರಿ ಎಂದು ಇವರೊಡನೆ ಹೇಳಿರಿ ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿದವನು ಅಲ್ಲಾಹನೇ ಮತ್ತು ಅವನ ಕಡೆಗೆ ನೀವು ಒಟ್ಟುಗೂಡಿಸಲ್ಪಡುವಿರೆಂದು ಇವರೊಡನೆ ಹೇಳಿರಿ ನೀವು ಸತ್ಯವಂತರಾಗಿದ್ದರೆ ಈ ವಾಗ್ದಾನವು ಪೂರ್ತಿಗೊಳ್ಳುವುದು ಯಾವಾಗ ಎಂದು ಇವರು ಕೇಳುತ್ತಾರೆ ಅದರ ಜ್ಞಾನ ಅಲ್ಲಾಹನಿಗಿದೆ ನಾನಂತೂ ಕೇವಲ ಸ್ಪಷ್ಟವಾದ ಎಚ್ಚರಿಕೆ ನೀಡುವವನಾಗಿದ್ದೇನೆ ಎಂದು ಹೇಳಿರಿ ಮುಂದೆ ಅದು ಸಮೀಪವಾಗಿರುವುದನ್ನು ಇವರು ಕಂಡಾಗ ನಿರಾಕರಣೆ ಮಾಡಿದ್ದ ಎಲ್ಲ ಜನರ ಮುಖಗಳು ವಿಕಾರಗೊಳ್ಳುವು ಮತ್ತು ಆಗ ಅವರೊಡನೆ ನೀವು ಆಗ್ರಹಿಸುತ್ತಿದ್ದ ವಸ್ತು ಇದುವೇ ಆಗಿದೆ ಎಂದು ಹೇಳಲಾಗುವುದು ಅಲ್ಲಾಹನು ನನ್ನನ್ನೂ ನನ್ನ ಸಂಗಾತಿಗಳನ್ನೂ ನಾಶಗೊಳಿಸಲಿ ಅಥವಾ ನಮ್ಮ ಮೇಲೆ ಕೃಪೆ ತೋರಲಿ ಸತ್ಯ ನಿಷೇಧಿಗಳನ್ನು ವೇದನಾಯುಕ್ತ ಯಾತನೆಯಿಂದ ರಕ್ಷಿಸುವವರಾರು ಎಂಬ ಕುರಿತು ನೀವೆಂದಾದರೂ ಯೋಚಿಸಿದ್ದೀರಾ ಎಂದು ಇವರೊಡನೆ ಕೇಳಿರಿ ಅವನು ಮಹಾಕರುಣಾನಿಧಿ ನಾವು ಅವನ ಮೇಲೆಯೇ ವಿಶ್ವಾಸವಿರಿಸಿದ್ದೇವೆ ಮತ್ತು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇವೆ ಸುವ್ಯಕ್ತವಾದ ಪಥಭೃಷ್ಟತೆಯಲ್ಲಿ ಬಿದ್ದಿರುವವನು ಯಾರೆಂದು ಸದ್ಯದಲ್ಲೇ ನಿಮಗೆ ತಿಳಿದು ಬರುವುದು ಎಂದು ಇವರೊಡನೆ ಹೇಳಿರಿ ನಿಮ್ಮ ಬಾವಿಗಳ ನೀರು ನೆಲದೊಳಕ್ಕೆ ಇಂಗಿಹೋದರೆ ಆ ನೀರಿನ ಹರಿಯುವ ಚಿಲುಮೆಗಳನ್ನು ನಿಮಗೆ ಪುನಃ ಹೊರತಂದು ಕೊಡುವವರು ಯಾರೆಂದು ನೀವು ಯೋಚಿಸಿದ್ದೀರಾ ಎಂದು ಇವರೊಡನೆ ಕೇಳಿರಿ